ಶ್ರೀಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಮೂಲರೂಪಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಬ್ರಹ್ಮಾದಿ ದೇವತೆಗಳಲ್ಲಿ ಅಲ್ಲಿಂದ ಹಿಡಿದು ತೃಣಜೀವರ ಪರ್ಯಂತ ಅಂತರ್ಯಮಿತ್ವೇನ ಬಿಂಬ ಅಂತ ಕರೆಸ್ಕೊಂಡಿದ್ದು ಅನಂತಾನಂತ ರೂಪವನ್ನು ತಗೊಂಡು ಎಲ್ಲ ಕಾರ್ಯಗಳನ್ನು ಕೂಡ ಬಿಂಬಕ್ರಿಯೆಯ ಮೂಲಕ ತಾನು ಮಾಡಿ ಅವರಿಂದ ಮಾಡಿಸಿ ಪುಣ್ಯ ಫಲಗಳನ್ನು ದೇವ ಅಸುರರೊಳು ವಿಭಾಗ ಮಾಡಿಕೊಟ್ಟು ತಾನು ಸಾಕ್ಷಿಯಾಗಿ ಇರ್ತಾನೆ ಭಗವಂತ ಹೀಗೆ ಎಲ್ಲ ಜೀವರನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತ ಈ ಪದ್ಯದಲ್ಲೇ ತಿಳಿಸ್ತಾರೆ ತನ್ನ ರೂಪ ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ ಹರಹಿ ಅವರವರ ವ್ಯಾಪಾರ ಬಣ್ಣ ಬಡದಲ್ಲೇ ಮಾಡಿ ಮಾಡಿಸಿ ಧನ್ಯ ಸಮಸ್ತ ದಿವಿಜರ ಪುಣ್ಯಕರ್ಮವ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ ತನ್ನ ಅನಂತಾನಂತ ರೂಪಗಳು ಅಂತ ಅನಂತ ಜೀವರಲ್ಲಿ ಅನಂತ ರೂಪಗಳಿದ್ದ ಭಗವಂತ ಇರ್ತಾನೆ ಒಬ್ಬೊಬ್ಬ ಜೀವರಲ್ಲೂ ಅನಂತ ರೂಪಗಳಿಂದ ಇರ್ತಾನೆ ಪರಮಾಣು ಪ್ರದೇಶಪಿ ಹೆನಂತ ಜೀವರಾಶಯ ಅಂತ ಒಂದು ಪರಮಾಣುವಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಅನಂತಾನಂತ ಜೀವರಾಶಿಗಳಿದ್ದಾರೆ ಆ ಅನಂತಾನಂತ ಜೀವರಾಶಿಗಳಲ್ಲಿ ಭಗವಂತ ಅನಂತಾನಂತ ಒಬ್ಬೊಬ್ಬರಲ್ಲೇ ಅನಂತಾನಂತ ರೂಪಗಳಿಂದ ಇರ್ತಾನೆ ಇನ್ನು ಅನಂತಾನಂತ ಜೀವರಾಶಿಗಳಲ್ಲಿ ಎಣಿಕೆಗೂ ಸಾಧ್ಯವಿಲ್ಲ ಅಷ್ಟು ರೂಪಗಳನ್ನು ತೊಗೊಂಡು ಭಗವಂತ ಇರ್ತಾನೆ ಒಬ್ಬ ಜೀವನಲ್ಲಿ ಹೇಳೋದಾದರೆ ಅವನ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಅವನ ಶರೀರಗಳಲ್ಲಿ ನಾಡಿಗಳಲ್ಲಿ ಹೀಗೆ ಅನಂತಾನಂತ ರೂಪದಿಂದ ಇರ್ತಾನೆ ಭಗವಂತ ಮನಸ್ಸುಗಳಲ್ಲಿರ್ತಾನೆ ಅದೇ ರೀತಿಯಾಗಿ ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳು ಕೂಡ ಅನಂತ ರೂಪಗಳಿಂದ ಭಗವಂತನ ಆಜ್ಞೆಯಂತೆ ಭಗವಂತನ ಅಧೀನದಲ್ಲಿ ಆ ಜೀವನಲ್ಲಿ ನಿಯಮನವನ್ನು ಮಾಡ್ತಾರೆ ಆ ಬ್ರಹ್ಮಾದಿ ದೇವತೆಗಳ ಅಥವಾ ತತ್ವಾಭಿಮಾನಿ ದೇವತೆಗಳ ಅನಂತಾನಂತ ರೂಪಗಳಲ್ಲಿ ತಾನು ಅನಂತಾನಂತ ರೂಪಗಳಿಂದ ಅವರಿಗೆ ನಿಯಮನ ಮಾಡುವಂತಹ ಸಾಮರ್ಥ್ಯವನ್ನು ತಂದುಕೊಡ್ತಾನೆ ಜೀವರಿಗೆ ಅನುಕೂಲಪ್ರದನಾಗಿ ಭಗವಂತ ಅವರವರ ಸಾಧನೆಗೆ ತಕ್ಕ ಫಲವನ್ನು ವಿತರಣೆ ಮಾಡ್ತಾನೆ ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ ಹರಹಿ ಕರುಣಾಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಹಿರಣ್ಯ ಗರ್ಭಾದಿಗಳೊಳಗೆ ಅಂದರೆ ಬ್ರಹ್ಮಾದಿ ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ಭಗವಂತ ಇರ್ತಾನೆ ತನ್ನ ರೂಪವನ್ನು ಹರಹಿ ಅಂದರೆ ವಿಸ್ತಾರ ಮಾಡಿ ಅನಂತ ರೂಪಗಳಿಂದ ಇದ್ದು ಕಾರ್ಯಗಳನ್ನು ಮಾಡ್ತಾನೆ ಈಗ ನಮ್ಗೆ ಸಂಶಯ ಏನು ಅಂದರೆ ಪರಮಾತ್ಮ ಅನಂತಾನಂತ ರೂಪಗಳನ್ನು ಯಾಕೆ ಧಾರಣೆ ಮಾಡಬೇಕು ಮೂಲ ರೂಪ ಒಂದರಿಂದನೇ ಇಷ್ಟೆಲ್ಲ ಜೀವರಾಶಿಗಳಲ್ಲಿ ಎಲ್ಲ ಕಾರ್ಯಗಳನ್ನು ತತ್ವಾಭಿಮಾನಿ ದೇವತೆಗಳ ದ್ವಾರ ಮಾಡಿಸೋದಕ್ಕೆ ಸಾಧ್ಯ ಇಲ್ವಾ ಸರ್ವಶಕ್ತ ಸರ್ವ ಸಮರ್ಥ ಕರ್ತು ಅಕರ್ತು ಅನ್ಯಥಾ ಕರ್ತುಂ ಅಂತೆಲ್ಲ ಸಮರ್ಥ ಅಂತ ಆದಮೇಲೆ ಅವನಿಗೆ ಇಷ್ಟೆಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಅನಂತ ಜೀವರಾಶಿಗಳನ್ನು ನಿಯಮನ ಮಾಡಲಿಕ್ಕೆ ಅನಂತ ಅನಂತ ರೂಪ ಯಾಕೆ ಬೇಕು ಒಂದೇ ಮೂಲ ರೂಪದಿಂದ ಇಷ್ಟೆಲ್ಲ ಮಾಡ್ಬೋದಾಗಿತ್ತು ಅನಂತ ಅನಂತ ಜೀವರಾಶಿಗಳೊಳಗೆ ಬಿಂಬ ಅನ್ನಿಸ್ಕೊಂಡು ಅಂತರ್ಯಾಮಿತ್ವೇನೇ ಇದ್ದು ಯಾಕೆ ಮಾಡಬೇಕು ಶ್ವೇತ ಅನಂತಾಸನ ವೈಕುಂಠ ಎಲ್ಲೋ ಇದ್ದು ನೀವು ನಮ್ಮನ್ನು ಬರ್ತಾ ಇದೆ ನಮ್ಮ ನಿಮ್ಮಂಥ ಜನಸಾಮಾನ್ಯರಿಗೆ ಇದ್ದಲ್ಲಿಂದೇ ಕಾರು ಚಾಲು ಮಾಡಲಿಕ್ಕೆ ರಿಮೋಟ್ ಆಪ್ರೇಟ್ ಮಾಡ್ತೀವಿ ಟಿ ವಿ ಅದನ್ನು ರಿಮೋಟಿಂದ ಮಾಡ್ತೀವಿ ಹೀಗೇನೇನೋ ಮಾಡ್ತೀವಿ ಅಂತ ಆದಮೇಲೆ ಆ ಎಲ್ಲ ಟೆಕ್ನಾಲಜಿನ ತಾಂತ್ರಿಕತೆಯ ಜ್ಞಾನವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಶ್ರೀಮಂತ ನಾರಾಯಣನಿಗೆ ತನ್ನ ಮೂಲ ರೂಪದಿಂದನೇ ಇದನ್ನೆಲ್ಲ ಮಾಡ್ಲಿಕ್ಕೆ ಬರ್ತಿರಲಿಲ್ವಾ ಅಂತ ಕೇಳಿದ್ರೆ ಬರತ್ತೆ ಅದನ್ನು ಸೂಚನೆ ಮಾಡ್ಲಿಕ್ಕೆ ಕಾರುಣ್ಯ ಸಾಗರ ಅವನು ಕರುಣಾಸಮುದ್ರನಾಗಿದ್ದಾನೆ ಅನಂತ ಜೀವರಾಶಿಗಳ ಒಳಗಿದ್ದು ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ ಹೊರತು ಕಾಪಾಡಲಿಕ್ಕಾಗಲ್ಲ ಅಥವಾ ನಿಯಮನ ಮಾಡಲಿಕ್ಕಾಗಲ್ಲ ಅಂತ ಅನಂತ ರೂಪಗಳನ್ನು ತೊಗೊಂಡಿದ್ದು ಸರ್ವತಾ ಅಲ್ಲ ದೃಷ್ಟಾಂತ ಕೊಡಬೇಕು ಅಂತಾದರೆ ತಾಯಿ ತನ್ನ ಮಗುವನ್ನು ದೂರದಲ್ಲಿ ಕುಳಿತು ಕಾಪಾಡೋದಿಲ್ಲ ಯಾಕೆ ಅಂದರೆ ಎತ್ಕೊಂಡು ತಬ್ಬಿಕೊಂಡು ತನ್ನ ಪ್ರೇಮದ ಆನಂದ ಬಾಷ್ಪವನ್ನು ಸುರಿಸಿ ಹೇಗೆ ಕಾಪಾಡ್ತಾಳೋ ಹಾಗೆ ಮಾತೃವಾತ್ಸಲ್ಯಕ್ಕಿಂತನೂ ಉತ್ಕೃಷ್ಟವಾಗಿರ್ತಕ್ಕಂಥ ವಾತ್ಸಲ್ಯಮೇನಾಗಿರ್ತಕ್ಕಂಥ ಭಗವಂತ ಅನಂತಾನಂತ ರೂಪಗಳನ್ನು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ತಾನೇ ಇಚ್ಛೆಯಿಂದ ಅಷ್ಟೆಲ್ಲ ರೂಪಗಳನ್ನು ತಗೊಂಡು ಭಗವಂತ ಅನಂತ ಜೀವನೊಳಗೆ ಅಂತರ್ಯಾಮಿತ್ವೇನೇ ಇದ್ದು ಅನಂತಾನಂತ ಕರ್ಮವನ್ನು ಮಾಡಿಸಿ ಫಲವನ್ನು ಆ ದೇವತೆಗಳಿಗೆ ಆ ತತ್ವಾಭಿ ಅಸುರ ತತ್ವಾಭಿಮಾನಿ ಅಸುರರು ಏನಾದ್ರು ದುಷ್ಕರ್ಮ ಮಾಡಿದ್ರು ಅಂದರೆ ಅದಕ್ಕೆ ಪ್ರೇರಕರಾಗಿರ್ತಕ್ಕಂಥ ಅವರಿಗೆ ಮತ್ತು ಜೀವನಿಗೆ ಹೀಗೆ ಅವರವರ ಕರ್ಮದ ಫಲವನ್ನು ಅವರವರಿಗೆ ಉಣಿಸಿ ಕಾಪಾಡ್ತಾನೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಈ ಪರಮಾತ್ಮನ ಅನಂತಾನಂತ ರೂಪಗಳನ್ನು ಉಪಾಸನೆ ಮಾಡುವಂಥ ಪರಮಶ್ರೇಷ್ಠವಾಗಿರ್ತಕ್ಕಂಥ ಸಾಮರ್ಥ್ಯ ಇರೋದು ಬ್ರಹ್ಮ ವಾಯು ಸರಸ್ವತಿ ಭಾರತೀ ದೇವಿ ಲಕ್ಷ್ಮೀ ದೇವಿ ಪರಶುಕ್ಲತ್ರಯ್ಯರು ಅಂತ ಏನು ಹೇಳ್ತಾರೆ ಅವರಿಗೆ ಮಾತ್ರ ಸಾಮಾನ್ಯ ಜೀವರಿಗೆ ಅಷ್ಟೆಲ್ಲ ಉಪಾಸನೆ ಮಾಡುವ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಅವರಿಗಾಗಿ ಅವರಿಂದ ಉಪಾಸನೆ ಮಾಡಿಸಿ ಅವರ ಮೂಲಕ ಜಗತ್ತನ್ನು ನಿಯಮನ ಮಾಡಿ ಅವರಿಗೆ ಅನುಗ್ರಹ ಮಾಡೋದಕ್ಕಾಗಿ ಭಗವಂತ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾನೆ ಅವನಿಗೆ ಯಾರ ಸಹಾಯದ ಅಪೇಕ್ಷೆ ಸರ್ವತಾ ಇಲ್ಲ ಆದರೂ ಕೂಡ ಕಾರುಣ್ಯ ಸಾಗರ ಅವರವರು ಅಖಿಳ ವ್ಯಾಪಾರ ಬಣ್ಣ ಬಡದಲ್ಲೇ ಮಾಡಿ ಮಾಡಿಸಿ ಇಷ್ಟೆಲ್ಲ ಅನಂತ ಜೀವರಾಶಿಗಳನ್ನು ನಿಯಮನ ಮಾಡಿದ್ರಿಂದ ಭಗವಂತನಿಗೂ ನಮ್ಮಂತೆ ಆಯಾಸ ಆಗಿದೆಯಾ ಅಥವಾ ಕಾರ್ಯವನ್ನು ಮಾಡಿ ಮಾಡಿ ನಮಗೆಲ್ಲ ಬೇಜಾರಾಗುತ್ತೆ ಅಯ್ಯೋ ಇಷ್ಟೇನು ಆ ದಿನ ಇಷ್ಟೊಂದು ಮಾಡಬೇಕಲ್ಲ ಅಂತ ಚೇಂಜ್ ಆಫ್ ವರ್ಕೀಸ್ ರೆಸ್ಟ್ ಅಂತ ಆ ಕೆಲಸ ಬಿಡ್ತೀವಿ ಮತ್ತೊಂದು ಕೆಲಸಕ್ಕೆ ಹೋಗ್ತೀವಿ ಹೀಗೆ ಭಗವಂತನಿಗೂ ಒಂದೊಂದು ಒಂದಲ್ಲೋ ಒಂದು ದಿನ ಆಯಾಸ ಶ್ರಮ ಶ್ರಮ ಪರಿಹಾರಕ್ಕೆ ನಾವು ನಿದ್ದೆ ಮಾಡ್ತೀವಿ ಹೇಗೆ ಏನೇನೋ ಮಾಡ್ತೀವಲ್ಲ ಹಾಗೆ ಭಗವಂತನಿಗೂ ಆಗ ಆಗತ್ತ ಅಂತ ಕೇಳಿದ್ರೆ ಬಣ್ಣ ಬಡದಲೇ ಮಾಡಿ ಮಾಡಿಸಿ ನಿರಾಯಾಸವಾಗಿ ಮಾಡ್ತಾನೆ ಭಗವಂತ ಅದಕ್ಕೆ ಅಕರ್ತ ಅಕರ್ತ ಅಕ್ಲಿಷ್ಟಕಾರಿತ್ವಂತ ಅಕ್ಲಿಷ್ಟ ಅಂದರೆ ಯಾವುದೇ ಶ್ರಮ ಕಷ್ಟ ಇಲ್ಲದೆ ಇದ್ದಂಗೆ ಅನಾಯಾಸವಾಗಿ ಕಾರ್ಯತ್ವ ಮಾಡ್ತಾನೆ ಹೀಗೆ ನಿರ್ವಹಣೆ ಮಾಡೋದ್ರಿಂದನೇ ಭಗವಂತನಿಗೆ ಅಕರ್ತ ಅದರಿಂದ ಅಕರ್ತ ಅಂದರೆ ಏನೂ ಮಾಡದೇ ಇರಲಿಕ್ಕೂ ಹಾಗೇ ಇರಲಿಕ್ಕೂ ಬರ್ತಾಯಿದೆ ಏನನ್ನ ಬೇಕಾದರೂ ಮಾಡಲಿಕ್ಕೂ ಬರ್ತಾ ಇದೆ ಶ್ರಮ ಇಲ್ಲದೆ ಅಕ್ಲಿಷ್ಟಕಾರಿತ್ವ ಸ್ವಲ್ಪವೂ ಶ್ರಮ ಆಯಾಸ ಅಥವಾ ಹಣದ ಸಮಯದ ವ್ಯರ್ಥ ಅಥವಾ ಉಪಯೋಗದ ಏನು ಮಾಡೋಕ್ಕೂ ಏನೂ ಆಗದೆ ಇದ್ದಂಗೆ ಭಗವಂತ ಸರ್ವ ಸಮರ್ಥನಾಗಿ ಎಲ್ಲವನ್ನು ನಿಭಾಯಿಸುವಂತಹ ಸರ್ವಶಕ್ತ ಸರ್ವ ಸಮರ್ಥ ನಾವಾದರೂ ಫಲಾಪೇಕ್ಷೆಯಿಂದ ನಾನು ಕರ್ಮ ಮಾಡ್ತೀವಿ ಪರಮಾತ್ಮನಿಗೆ ಅನಂತ ಜೀವರಾಶಿಗಳಲ್ಲಿ ಮಾಡಿ ಮಾಡಿಸಿ ಬಿಂಬರೂಪದಿಂದ ತಾನಿದ್ದು ಎಲ್ಲ ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕಾರ್ಯಗಳನ್ನು ಮಾಡಿಸಿದ್ರೂ ಕೂಡ ನಿಷ್ಕಾಮವಾಗಿಯೇ ಮಾಡ್ತಾನೆ ಪರಮಾತ್ಮನಿಗೆ ಯಾವುದೇ ಅಪೇಕ್ಷೆ ಇಲ್ಲ ಯಾಕೆ ಮಾಡ್ತಾನೆ ಅಂದರೆ ಕೇವಲ ಪರೋಪಕಾರಾರ್ಥ ಜೀವರು ಉದ್ಧಾರ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಭಗವಂತ ಇಷ್ಟೆಲ್ಲ ಕಾರ್ಯವನ್ನು ಮಾಡಿಸ್ತಾನೆ ಧನ್ಯರೆನಿಸಿ ಸಮಸ್ತ ದಿವಿಜರ ಹೀಗೆಲ್ಲ ತತ್ವಗಳಲ್ಲೂ ತಾನೇ ನಿಯಾಮಕನಾಗಿ ಇರ್ಬೋದಾಗಿತ್ತು ಭಗವಂತ ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳು ಯಾರ ಸಹಾಯನೂ ಬೇಕಿರಲಿಲ್ಲ ಆದರೂ ಕೂಡ ಕಾರುಣ್ಯದಿಂದ ದೇವತೆಗಳನ್ನು ಧನ್ಯರನ್ನಾಗಿ ಮಾಡಲಿಕ್ಕೆ ಇಷ್ಟಪಡ್ತಾನೆ ಭಗವಂತ ಅದು ಅವನ ಸಂಕಲ್ಪ ಉದಾಹರಣೆ ಕೊಡಬೇಕು ಅಂತ ಆದರೆ ಸೃಷ್ಟಿಸುವ ನಾನು ಮಗನೊಳಗೆ ತಾನಿದ್ದು ಇಡೀ ಜಗತ್ತಿನ ಸೃಷ್ಟಿ ಎಲ್ಲ ಕಾರ್ಯವನ್ನು ತಾನು ಮಾಡಿ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಅವನೊಳಗೆ ಇದ್ದು ಮಾಡಿ ತಾನು ಬ್ರಹ್ಮ ಅಂತ ಕರೆಸ್ಕೊಂಡು ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮನೇ ಸೃಷ್ಟಿ ಮಾಡಿದೇನು ಅನ್ನೋಂಗೆ ಭಾವ ಬರೋಹೊಂಗೆ ಮಾಡಿ ಅವನಿಗೆ ಕೀರ್ತಿಯನ್ನು ಕೊಡ್ತಾನೆ ಅದೇ ರೀತಿಯಾಗಿ ಲಯಕರ್ತೃ ರುದ್ರದೇವರು ಅನ್ನೋ ಆ ರುದ್ರಾಂತರಗತನಾಗಿ ಸಂಕರ್ಷಣ ರೂಪದಿಂದ ತಾನೇ ಇದ್ದು ಲಯ ಕಾರ್ಯವನ್ನು ಮಾಡಿ ಕೀರ್ತಿಯನ್ನು ರುದ್ರದೇವರಿಗೆ ಲಯಕರ್ತೃ ಅಂತ ಪ್ರದಾನ ಮಾಡ್ತಾನೆ ಇದು ಭಗವಂತನ ಅಚಿತ್ಯದ್ಭುತವಾಗಿರ್ತಕ್ಕಂಥ ಕಾರುಣ್ಯ ಉದಾಹರಣೆಗೆ ಹನುಮಂತ ವೈದೇವರ ಅವತಾರ ರಾಮಾಯಣದ ಪ್ರಸಂಗದಲ್ಲಿ ಮೊದಲಿಗೆ ಸೀತೆಯ ವಿಯೋಗವೇ ಆಗಿಲ್ಲ ಸೀತಾಕೃತಿಯನ್ನು ರಾವಣ ಅಪಹಾರ ಮಾಡಿದ್ದು ಆ ಸೀತಾಕೃತಿಯನ್ನು ಹುಡುಕ್ಲಿಕ್ಕಾಗಿ ಸೇತು ಬಂದಾದ ಕಾರ್ಯ ಎಲ್ಲ ಆಗಬೇಕಾಗಿತ್ತು ಇಚ್ಛಾ ಮಾತ್ರದಲ್ಲಿ ಭಗವಂತ ಏನು ಬೇಕಾದ್ರೂ ಮಾಡ್ಬೋದಿತ್ತು ಸರ್ವಜ್ಞ ಅವನಿಗೆ ಸೀತೆಯ ಆಕ್ ಆಕೃತಿಯಾಗಿರ್ತಕ್ಕಂಥ ಅವಳೆಲ್ಲಿದ್ದಾಳೆ ಅಂತ ಗೊತ್ತೇ ಇತ್ತು ಆದರೂ ಕೂಡ ತಾನು ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದಾಗ ದೇವಾನುದೇವತೆಗಳೆಲ್ಲ ಕಪಿರೂಪದಿಂದ ಭಗವಂತನ ಆಜ್ಞೆ ಮತ್ತು ಸ್ವ ಇಚ್ಛೆಯಿಂದ ಅವರೆಲ್ಲ ಕಪಿರೂಪದಿಂದ ಅವತಾರ ಮಾಡಿದಾಗ ಅವರ ಸೇವಾವನ್ನು ಸ್ವೀಕಾರ ಮಾಡಿ ಅವರಿಗೆ ಫಲ ಕೊಟ್ಟು ಅವ್ರನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೇಗೆ ಆ ಸೇತು ನಿರ್ಮಾಣ ಕಾರ್ಯದಲ್ಲಿ ಅವರನ್ನೆಲ್ಲ ತೊಡಗಿಸೋದ್ನೋ ಹಾಗೆ ಈ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ಧನ್ಯರನ್ನಾಗಿ ಮಾಡಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತನ ಇಚ್ಛೆ ಧನ್ಯ ಅನಪೇಕ್ಷ ಗುಣೈ ಸರ್ವೈಹಿ ಧನ್ಯ ಇತ್ಯುಚ್ಚುತೆಯ ಬುದೈಹಿ ಅಂತ ಯಾರಿಂದನೂ ಏನನ್ನು ಅಪೇಕ್ಷೆ ಮಾಡದೇ ಇರತಕ್ಕಂಥವರು ಬ್ರಹ್ಮಾದಿ ದೇವತೆಗಳು ಅವರು ಧನ್ಯರಾಗಬೇಕು ಅವರಿಗೆ ಇಷ್ಟೆಲ್ಲ ಅಧಿಷ್ಠಾನಗಳಲ್ಲಿ ತತ್ವಕ್ಕೆ ಅಭಿಮಾನಿಗಳಾಗಿದ್ದು ನಿಯಮನ ಮಾಡುವಂಥ ಸಾಮರ್ಥ್ಯವನ್ನು ಕೊಟ್ಟು ಅವರಿಂದ ನಿಯಮನ ಮಾಡಿಸಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತ ಮಾಡಿದ್ದೇ ಹೊರತು ತನ್ನ ಅಸಾಮರ್ಥ್ಯಕ್ಕಾಗಿ ಅವರನ್ನು ಸರ್ವತಃ ಬಳಸ್ಕೊಂಡಿದ್ದಲ್ಲ ಆ ಪರಮಾತ್ಮನ ಪ್ರೇರಣೆಯಿಂದಲೇ ಎಲ್ಲ ತತ್ವಗಳಲ್ಲಿ ನಿಯಾಮಕರಾಗಿ ಅವರು ಕೆಲಸ ಮಾಡೋದು ಸಾಧ್ಯ ಹಾಗೆ ಅವರು ಎಲ್ಲ ತತ್ವಗಳಲ್ಲಿ ಇಷ್ಟೆಲ್ಲ ಕೆಲಸವನ್ನು ಕಾರ್ಯಭಾರವನ್ನು ಮಾಡಿದಾಗ ಆ ದೇವತೆಗಳಿಗೆ ಧನ್ಯತಾ ಭಾವ ಬರ್ತಾಯಿದೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಉದಾಹರಣೆಗೆ ವಾಯುದೇವರು ಹಂಸ ಸ್ವೋ ಅಂತ ಷಡಾಕ್ಷರ ಮಂತ್ರವನ್ನು ಇಷ್ಟೆಲ್ಲ ಅನಂತ ಜೀವರಾಶಿಗಳಲ್ಲಿ ಬದುಕಿನ ಮುಖ್ಯ ಕ ಕಾರ್ಯ ಅಂತಾದರೆ ಉಸಿರಾಟ ಆ ಕಾರ್ಯವನ್ನ ಭಗವಂತನ ಸೇವಾರೂಪವಾಗಿ ಮಾಡಿದಾಗ ಅವರಿಗೆ ಭಾರಿ ಆನಂದ ಆಗತ್ತೆ ಇಷ್ಟೆಲ್ಲ ಜೀವರಲ್ಲಿ ಇಂಥ ಉತ್ಕೃಷ್ಟವಾದ ಶ್ವಾಸೋಚ್ ಅಂದರೆ ಜೀವಿ ನಿದ್ರಿತನಾಗಿದ್ದರೂ ಕೂಡ ಅವನೊಳಗೆ ಈ ಉಸಿರಾಟದ ಪ್ರಕ್ರಿಯೆ ನಿತ್ಯ ನಿರಂತರವಾಗಿ ನಡೆಯುವಂತಹ ಇಂಥ ಮಹಾ ಸೌಭಾಗ್ಯವನ್ನು ಪರಮಾತ್ಮ ನನ್ನ ಜೀವನ ಸಾರ್ಥಕ ಅಂತ ಆ ಭಾವ ಬರೋ ಈ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಡೆಸ್ತಕ್ಕಂಥ ತತ್ವ ಕಾರ್ಯ ಯಾವತ್ತೂ ಸ್ವಾರ್ಥದ ಛಾಯೆ ಅನ್ನೋದು ಇರೋದೇ ಇಲ್ಲ ಕೇವಲ ಭಗವಂತನ ಅನುಗ್ರಹ ಪ್ರೀತಿಯ ಉದ್ದೇಶದಿಂದ ಯಜ್ಞಾನ ಅನುಸಂಧಾನದಿಂದ ಮಾಡತಕ್ಕಂಥವರು ಆದ್ದರಿಂದ ಮೋಕ್ಷದಲ್ಲಿ ಅಧಿಕವಾಗಿರ್ತಕ್ಕಂಥ ಸ್ವರೂಪ ಆನಂದ ಆವಿರ್ಭಾವವನ್ನು ಹೊಂದುತ್ತಾರವರು ಹೀಗೆ ಅವರನ್ನು ಧನ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರಿಂದ ತತ್ವ ಕಾರ್ಯವನ್ನು ಮಾಡಿಸ್ತಾನೇ ಹೊರತು ಭಗವಂತನಿಗೆ ಅಸಾಮರ್ಥ್ಯ ಅಶಕ್ತತೆ ಅನ್ನೋದು ಸರ್ವತಾ ಅಲ್ಲ ಹಾಗೆ ಮಾಡಿ ಮುಂದೆ ಏನು ಮಾಡ್ತಾನೆ ಅಂದರೆ ಪುಣ್ಯಕರ್ಮವ ಸ್ವೀಕರಿಸಿ ಸುಖವಿತ್ತು ಬಾಲಿಸುವ ಹಿಂದಿನ ಪದ್ಯದಲ್ಲಿ ಹೇಳಿದಾಗ ದ್ವಾಸಪೂರ್ಣ ಶ್ರುತಿ ವಿನತ ಅಂತೆಲ್ಲ ಹೇಳಿದಾಗ ಅಲ್ಲಿ ಪರಮಾತ್ಮ ಅನ್ನೋ ಪಕ್ಷ ಪಕ್ಷಿ ಕರ್ಮದ ಫಲವನ್ನು ಉಣ್ಣಲ್ಲ ಹಣ್ತಿಂದಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲಿತೈತಣ್ಣ ಅಂತ ಕರ್ಮದ ಫಲವನ್ನು ಉಣದೇ ದಷ್ಟ ಪುಷ್ಟವಾಗಿರುವ ಹಕ್ಕಿ ಅಂತಾದರೆ ಅದು ಪರಮಾತ್ಮ ಅನ್ನೋ ಪಕ್ಷಿ ಅಂತ ಹೇಳಿದ್ರು ಅನಷ್ಟು ನನ್ನಂತ ಜೀವನ ಕರ್ಮ ಫಲವನ್ನು ಉಣ್ಣಲ್ಲ ಅಂತ ಅಲ್ಲಿ ಹೇಳಿ ಈಗ ಇಲ್ಲಿ ನೋಡಿದ್ರೆ ಪುಣ್ಯ ಕರ್ಮ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ ಪರಮಾತ್ಮನಿಗೇನೂ ಬೇಡ ಕರ್ಮ ಫಲವನ್ನು ಉಣ್ಣೋದಿಲ್ಲ ಅಂತಾದರೆ ಅಂಥ ಪರಮಾತ್ಮನ ನಾವು ಆರಾಧನೆ ಮಾಡೋದು ಹೇಗೆ ಏನು ಸೇವೆ ಮಾಡಿದ್ರೂ ನಂಗೆ ಬೇಡ ನಂಗೆ ಬೇಡ ಅಂತ ಆದರೆ ಆ ಸೇವೆ ಮಾಡ್ತಕ್ಕಂಥ ದಾಸಾನುದಾಸರ ಗತಿ ಏನಾಗಬೇಕು ಅಂತ ಪ್ರಶ್ನೆ ಬಂದರೆ ಪುಣ್ಯಕರ್ಮವ ಸ್ವೀಕರಿಸಿ ಪುಣ್ಯಕರ್ಮಗಳನ್ನು ಭಗವಂತ ಭಕ್ತರಿಗಾಗಿ ಸ್ವೀಕಾರ ಮಾಡ್ತಂತ ನನಗೆ ಅಂತ ಸ್ವೀಕಾರ ಮಾಡೋದಲ್ಲ ಏನು ಪುಣ್ಯಕರ್ಮ ಸ್ವೀಕಾರ ಮಾಡೋದು ಅಂತಂದರೆ ಪುಣ್ಯದ ಫಲವನ್ನು ಉಣ್ಬೇಕು ತಾನೆ ಪುಣ್ಯಕರ್ಮದ ಫಲ ವಿಶೇಷ ಸುಖ ಪೂರ್ಣಾನಂದನಾಗಿರ್ತಕ್ಕಂಥ ಭಗವಂತ ವಿಷಯ ಸುಖವನ್ನು ಯಾವತ್ತೂ ಬಯಸೋದೇ ಇಲ್ಲ ಅವನಿಗೆ ಬೇಕಾಗೇ ಇಲ್ಲ ಜೀವನಿಗೆ ವಿಷಯ ಪದಾರ್ಥಗಳ ಸುಖವನ್ನು ಅಪೇಕ್ಷೆ ಮಾಡಬೇಡ ನಿಷ್ಕಾಮಕರ್ಮ ಮಾಡು ಇತ್ಯಾದಿಯಲ್ಲಿ ಉಪದೇಶ ಮಾಡತಕ್ಕಂಥ ಭಗವಂತ ತಾನು ಪುಣ್ಯಕರ್ಮದ ಫಲವನ್ನು ಸ್ವೀಕಾರ ಮಾಡ್ತಾನೆ ವಿಷಯ ಸುಖವನ್ನು ಇಲ್ಲ ಆದರೂ ಕೂಡ ವಿಷಯ ಸುಖದೊಳಗೇ ತನ್ನ ಸ್ವಾಕ್ಯರಸವನ್ನು ಲೀಲೆಯಿಂದ ಅಭಿವ್ಯಕ್ತಿ ಮಾಡಿಕೊಂಡು ಸ್ವರಮಣನಾಗಿರ್ತಕ್ಕಂಥ ಪರಮಾತ್ಮ ಅದನ್ನು ಬಿಂಬನಾಗಿ ಸ್ವೀಕಾರ ಮಾಡಿದರೆ ಮಾತ್ರ ಜೀವನಿಗೆ ಆ ಸುಖದ ಅಭಿವ್ಯಕ್ತಿ ಅನ್ನೋದಾಗೋದು ಆದ್ದರಿಂದ ತಾನು ಸ್ ಸ್ವೀಕಾರ ಮಾಡ್ತಾನೆ ಬಿಂಬರೂಪಿ ಜೀವ ಪ್ರತಿಬಿಂಬ ಆ ಬಿಂಬನಿಗೆ ಪುಣ್ಯಕರ್ಮದ ಫಲವಾಗಿ ಆನಂದ ಆಗಬೇಕು ಅಂತ ಆದರೆ ಬಿಂಬ ಪ್ರತಿಬಿಂಬನಿಗೆ ನಲಿವು ಆನಂದ ಇತ್ಯಾದಿ ಎಲ್ಲ ಆಗೋದು ಇಲ್ಲದೇ ಇದ್ದರೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಜೀವನ ಜೀವರ ಮೇಲೆ ಕಾರುಣ್ಯದಿಂದ ಈ ಕೆಲಸವನ್ನು ಮಾಡ್ತಾನೆ ಸೊಕ್ಕೆ ರಸವನ್ನು ಸ್ವೀಕಾರ ಮಾಡ್ತಾನೆ ದೇವತೆಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ರಸ ವಿಶೇಷವನ್ನು ಹೀಗೆ ತಾನು ತನ್ನೇ ಸುಖ ಉಣಿಸ್ತಾನೆ ಜೀವರಿಗೆ ಅವರವರ ಸುಖವನ್ನು ಉಣಿಸ್ತಾ ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಅನಂತಾನಂತ ರೂಪಗಳಿಂದ ದೇವತೆಗಳ ಅನಂತಾನಂತ ರೂಪಗಳಲ್ಲಿ ಇದ್ದು ಯಜ್ಞರೂಪವಾಗಿ ಅವರಿಂದ ತತ್ವಕಾರ್ಯಗಳನ್ನು ಮಾಡಿಸಿ ಯಜ್ಞ ಕರ್ಮಗಳನ್ನು ತಾನೇ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ವಿಷ್ಣು ರಹಸ್ಯದಲ್ಲಿರ್ತಕ್ಕಂಥ ಆ ಪ್ರಮೇಯವನ್ನು ಇಲ್ಲಿ ಈ ಪದ್ಯದಲ್ಲಿ ದಾಸರು ನಮಗೆ ನಾವು ಉಣ್ತಕ್ಕಂಥ ಪ್ರತಿಯೊಂದು ತುತ್ತು ಅನ್ನದಲ್ಲಿ ವೈಶ್ವಾನರ ನಾಮಕ ಪರಮಾತ್ಮನಿಗೆ ಇದು ಆಹುತಿ ಅಂಥೇಳಿ ಈ ಅನುಸಂಧಾನದಿಂದ ಅರ್ಪಣೆಯನ್ನು ಮಾಡಬೇಕು ಯಾಕೆಂದರೆ ಈ ಕಾರ್ಯವನ್ನು ಮಾಡತಕ್ಕಂಥವನು ಪರಮ ಮುಖ್ಯ ಪರಮಾತ್ಮನೇ ನಮ್ಮ ಬಾಯಲ್ಲಿ ಕೂತು ಅಗ್ನಿದೇವ ಈ ಯಜ್ಞ ಕಾರ್ಯವನ್ನು ಮಾಡ್ತಾನೆ ಮುಖಾದಿಂದ್ರಷ್ಟ ಅಗ್ನಿಶ್ಚ ಅಗ್ನಿ ಭಗವಂತನ ಬಾಯಿಯಿಂದ ಸೃಷ್ಟಿಗೆ ಬಂದಿರ್ತಾನೆ ಆ ಸ್ಥಳದಲ್ಲೇ ಕೂತು ಅವನು ಈ ಯಜ್ಞ ಕಾರ್ಯವನ್ನು ನೆರವೇರಿಸ್ತಾನೆ ಆದ್ದರಿಂದ ಊಟ ಮಾಡುವಾಗ ಒಂದೊಂದು ತುತ್ತಿಗೂ ಕೂಡ ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡಿ ಮಾಡಬೇಕು ಈ ಕಾರ್ಯವನ್ನು ಯಜ್ಞ ಅಂತ ಅರ್ಪಣೆ ಮಾಡ್ತಕ್ಕಂಥವನು ಅಗ್ನಿದೇವ ನಾವು ನೋಡ್ತಕ್ಕಂಥ ಪ್ರತಿಯೊಂದು ನೋಟವೂ ಕೂಡ ಚಕ್ಷುರ್ಮಯ ಪರಮಾತ್ಮನಿಗೆ ಅರ್ಪಿತ ಅಂತ ಈ ರೀತಿಯಾಗಿ ನಾವು ಅರ್ಪಣೆ ಮಾಡಬೇಕು ಚಾಕ್ಷುಷ ಯಜ್ಞದ ಆಹುತಿ ಅಂತ ಕಣ್ಣಿನಿಂದ ಏನು ರೂಪಾದಿ ಜ್ಞಾನವನ್ನು ಪಡ್ಕೋತೀವೋ ಆದೆ ಆ ನೇತ್ರಾಭಿಮಾನಿ ಅವನ ಅಂತರ್ಯಾಮಿಯಾಗಿ ವಾಯುದೇವರು ಮತ್ತು ಪರಮಾತ್ಮನನ್ನು ಕುರಿತು ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಯಜ್ಞ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ನೋಡಬೇಕಾದ್ದನ್ನೇ ತೋರಿಸ್ತಾನೆ ನೋಡಬಾರದನ್ನು ತೋರಿಸೋದೇ ಇಲ್ಲ ನೋಡಬೇಕಾದ್ಯಾವುದು ಭಗವಂತನ ಭಗವದ್ ಭಕ್ತರ ರೂಪ ದರ್ಶನಾದಿಗಳಾಗಬೇಕು ಜಗತ್ತಿನ ಇನ್ನೆಲ್ಲ ಕಡೆ ಏನೇನನ್ನು ನೋಡಿದರೂ ಕೂಡ ಕಂಡು ಕಂಡಿದ್ದೆಲ್ಲ ವಿಶ್ವರೂಪವೆಂಬರೋ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ಈ ರೀತಿಯಾಗಿ ಅನುಸಂಧಾನ ಬರಬೇಕು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಮಹತ್ತಾಗಿರ್ತಕ್ಕಂಥ ಫಲ ಅನ್ನೋದು ಜೀವನಿಗೆ ಬರ್ತಾ ಇದೆ ದೇವತೆಗಳು ಈ ಜ್ಞಾನ ಅನುಸಂಧಾನ ಸಹಿತವಾಗಿ ಕಿಂಚಿತೂ ಸಂಶಯಾದಿಗಳಿಲ್ಲದಂತೆ ಈ ಯಜ್ಞ ಕಾರ್ಯ ಮಾಡೋದರಿಂದ ಅವರಿಗೆ ಅದರ ಫಲವಾಗಿ ಸುಖ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಈ ಕಾರಣಕ್ಕಾಗಿ ಸರ್ವಯಜ್ಞಮುಕ್ತನಾಗಿರ್ತಕ್ಕಂಥ ಭಗವಂತನೇ ಪುಣ್ಯಕರ್ಮವನ್ನು ಸ್ವೀಕರಿಸಿ ಫಲವಿತ್ತು ಪಾಲಿಸುವ ಸುಖವಿತ್ತು ಪಾಲಿಸುವ ತಾನು ಪುಣ್ಯಕರ್ಮದ ರಸವನ್ನು ಸ್ವೀಕಾರ ಮಾಡಿ ಫಲವನ್ನು ತನಗಾಗಿ ಸ್ವೀಕಾರ ಮಾಡೋದಿಲ್ಲ ತಾನು ಬಿಂಬ ಮಾಡಿದರೆ ಜೀವನಿಗೆ ಸುಖಾನುಭವ ಅನ್ನೋದು ಸಾದ್ಯ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಆದ್ದರಿಂದ ಜೀವರ ಮೇಲೆ ಕಾರುಣ್ಯದಿಂದನೇ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಹೊರತು ಸ್ವಾರ್ಥಕ್ಕಾಗಿ ಅಥವಾ ವೈಯಕ್ತಿಕ ಸುಖದ ಅಪೇಕ್ಷೆಗಾಗಿ ಸರ್ವತಃ ಅಲ್ಲ ಅನ್ನೋದಿಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾರೆ ದಾಸು ಶ್ರೀಕೃಷ್ಣ ಅರ್ಪಣೆ